ಶ್ರೀಗುರುಭ್ಯೋ ನಮಃ ಹರಿ ಓಣೇಶಯ ನಮಃ ಶಂಕರಂ ಶಂಕರಾಚಾರ್ಯ ಕೇಶವಂ ಪಾದರಾಯಣಂ ಸೂತ್ರ ವಂದೇ ಭಗವಂತೌ ಪುನಃಪುನಃ ಶುತಿಸ್ಮತಿಪುರಲ ಕರುಣಾಲಯ ನಮವತ್ಪಾದ ಶಂಕರ ಲೋಕಶಂಕರ ಸದ್ಗುರುಗುಳಾದ ಶ್ರೀ ಶ್ರೀ ಸಜ್ಜಿನಂದೇ ಸರಸ್ವತಿ ಸ್ವಾಮೀಜಿಯವರ ಪದತ್ರಗಳಲ್ಲಿ ವಂದಿಸುತ್ತ ಅತ್ಯಂತ ಗೌರವಪೂರ್ವಕವಾಗಿ ಹಾಗೂ ಪ್ರೇಮಪೂರ್ವಕವಾಗಿ ಮಹಾಮಹೋಪಾಧ್ಯಾಯ ವೇದಾಂತ ಬ್ರಹ್ಮ ವೇದ ಬ್ರಹ್ಮ ವೇದಾಂತ ವಾರಿಧಿ ವಜ್ರವೇದಾಂತ ಕರ್ನಾಟಕ ರತ್ನ ವಜ್ಞ ವಜ್ರ ವೇದಾಂತಿಗಳಾದಂತಹ ಶ್ರೀ ಡಾಕ್ಟರ್ ವಿದ್ವಾನ್ ಕೆ ಜಿ ವಿದ್ವಾ ಸುಬ್ರಾಯ ಶರ್ಮ ಇವರ ಚರಣತಲಗಳಲ್ಲಿ ವಂದಿಸುತ್ತಾ ಶಂಕರಾಚಾರ್ಯರ ಆತ್ಮಬೋಧದ ಹದಿನೈದನೇ ಶ್ಲೋಕವನ್ನು ನೋಡೋಣ ಪಂಚಕೋಶಾಧಿಯೋಗೇನ ತತ್ತನ್ಮಯ ಇವಸ್ಥಿ ಶುದ್ಧಾತ್ಮ ನೀಲವಸ್ತ್ರೇನ ಸ್ಫಟಿಕೋ ಯಥೋ ಅಂದರೆ ಇಲ್ಲಿ ಸೋಪಾಧಿಕ ಆತ್ಮನ ಸೋಪಾಧಿಕ ರೂಪದ ಬಗ್ಗೆ ನಾವು ಈಗಾಗಲೇ ಆತ್ಮನ ಸೋಪಾದಿಕ ರೂಪ ಇದನ್ನು ನೋಡ್ತಾಯಿದ್ದೀವಿ ಅಲ್ಲಿ ಕೊನೆಯ ಶ್ಲೋಕ ಇದೀಗ ಸೋಪಾದಿಕ ರೂಪದ ಬಗ್ಗೆ ಹೇಳುವಂಥದ್ದು ಪಂಚಕೋಶಾದಿಯೋಗೇನ ಶುದ್ಧಾತ್ಮ ಶುದ್ಧ ಅಂತ ಆತ್ಮನು ಪಂಚಕೋಶವೇ ಮುಂತಾದವುಗಳ ಸಂಬಂಧದಿಂದ ತತ್ತನ್ಮಯ ಇವ ಸ್ಥಿತ ನೀಲವಸ್ತ್ರ ಯೋಗೇನ ಸ್ಪಟಿಕೋ ಯಥ ಕಪ್ಪು ಬಟ್ಟೆಯ ಮೊದಲಾದವುಗಳ ಸಂಬಂಧ ಸ್ಫಟಿಕವೂ ಆಯಾ ಬಣ್ಣವಾಗಿ ತೋರುವಂತೆ ತತ್ತತ್ಮಯ ಇವ ಸ್ಥಿತ ಆಯಾ ರೂಪನಾಗಿ ಕಾಣಿಸ್ತಾನೆ ಪಂಚಕೋಶವೇ ಮೊದಲಾದವುಗಳ ಸಂಬಂಧದಿಂದಾಗಿ ಆತ್ಮನು ಶುದ್ಧನಾನಂದ ಆತ್ಮನು ಹಾಗೆ ತೋರ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ ಭತ್ತವನ್ನು ಕುಟ್ಟಿ ಹೊಟ್ಟನ್ನು ಬಿಟ್ಟು ಅಕ್ಕಿಯನ್ನು ತೆಗೆದುಕೊಳ್ಳುವಂತೆ ಅನ್ನಮಯವೇ ಮೊದಲಾದ ಕೋಶಗಳನ್ನು ಬಿಟ್ಟು ಆತ್ಮನನ್ನು ಯುಕ್ತಿಯಿಂದ ಅರಿತುಕೊಳ್ಳಬೇಕು ಅಂತೇಳಿ ಅರ್ಥ ಇದರ ಭಾವ ಈ ಶ್ಲೋಕದಲ್ಲಿ ಊಪಕವು ಉಪಮಂಕಾರವು ಮಿಶ್ರವಾಗಿದೆಕ ಅಂದರೆ ಉಪಮನ ಉಪಮುಭೇದ ಊಪಕ ಅಭೇದ ಹೇಳಿದರೆ ಅದು ಊಪಕಲಂಕಾರ ನೀಲವಸ್ತ್ರಟಿಕೋ ಯಥ ಶುದ್ಧಾತ್ಮ ತನ್ಮಯ ಇವ ಅಂಥೇಳಿ ರೂಪಕಾಯಿತೆಯಲ್ಲಿ ಉಪಮಾ ಅಂತೇಳಿದರೆ ಉಪಮಾನ ಉಪಮಾ ಅಂತೇಳಿದರೆ ಹೋಲಿಕೆ ಅಷ್ಟೆ ಹ್ಞೂ ಉಪಮಾ ಎತ್ತರ ಸಾದೃಶ್ಯ ಲಕ್ಷ್ಮೀರುಲ್ಲ ಎರಡರಲ್ಲಿ ಸಾದೃಶ್ಯ ಹೋಲಿಕೆ ಎಲ್ಲಿ ಕಂಡು ಎರಡು ವಸ್ತುಗಳಲ್ಲಿ ಉಪಮಾ ಎತ್ತ ಸಾದೃಶ್ಯ ಲಕ್ಷ್ಮೀ ಸಾದೃಶ್ಯ ಐಶ್ವರ್ಯ ಒಂದೇ ರೀತಿಯಾದ ಗುಣಲಕ್ಷಣ ಸಂಪತ್ತುಗಳು ಎರಡು ವಸ್ತುಗಳಿಗಿದ್ದರೆ ಆವಾಗ ಉಲ್ಲಾಸತಿ ದ್ವಯವೋ ಎರಡರಲ್ಲಿ ಉಲ್ಲ ಅದು ಕಾಣಿಸ್ತಾ ಇದ್ರೆ ಆವಾಗ ಅದನ್ನು ಉಪಮಾ ಅಂತೇಳಿ ಹೇಳ್ತಾರೆ ಆ ರೀತಿ ವರ್ಣಿಸಿದರೆ ಹಾಗೆ ಇಲ್ಲಿಗ ಹೇಗೆ ಸ್ಫಟಿಕವೂ ಅತ್ಯಂತ ಸ್ಪಷ್ಟವಾಗಿ ಯಾವುದು ವರ್ಣರಹಿತವಾಗಿದ್ದರೂ ಕೂಡ ಕಪ್ಪು ಬಟ್ಟೆ ಅಥವಾ ನೀಲ ನೀಲಿ ಬಟ್ಟೆಯಲ್ಲಿ ಅದನ್ನು ಇಟ್ಟಾಗ ಹೇಗೆ ಅದರ ಬಣ್ಣ ಅದೇ ಬಟ್ಟೆ ಬಣ್ಣವನ್ನು ಹೊಂದುತ್ತದೆ ಅದೇ ರೀತಿಯಲ್ಲಿ ಆತ್ಮನೂ ಕೂಡ ಈ ಪಂಚ ಸಂಬಂಧದಿಂದ ಪಂಚಕೋಶಗಳು ಯಾವುದು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳು ಈ ಐದು ಕೋಶಗಳು ಸಂಪರ್ಕದಿಂದ ಆಯಾ ಆಕಾರವನ್ನು ಹೊಂದಿದಾಗೆ ಆತ್ಮೆಯನ್ನು ಹೊಂದಿದಾಗ ಕಾಣ್ತದೆ ಅಂದರೆ ನಾನೇ ದೇಹ ನಾನೇ ಪ್ರಾಣ ನಾನೇ ಮನಸ್ಸು ನಾನು ಮನಸ್ಸೇ ನಾನು ಪ್ರಾಣವೇ ನಾನು ದೇಹವೇ ನಾನು ಆಮೇಲೆ ಮನಸ್ಸೇ ನಾನು ವಿಜ್ಞಾನ ಜ್ಞಾನವೇ ನಾನು ಆನಂದವೇ ನಾನು ಈ ರೀತಿಯಾದಂಥ ಒಂದು ಭ್ರಮೆ ಅಥವಾ ನಮಗೂ ಉಂಟಾಗ್ತದೆ ನಿಜವಾಗಿ ನಾವು ಶುದ್ಧ ಆತ್ಮರು ಶುದ್ಧವಾದ ಆತ್ಮಸ್ವರೂಪರು ಈ ಪಂಚಕೋಶಗಳು ಅಲ್ಲ ಅದನ್ನು ಮೀರಿದಂಥದ್ದು ಅಂಥೇಳಿ ಇದು ಹೇಳ್ತಕ್ಕಂಥದ್ದು ಅಂದರೆ ಈಗ ನೀಲಿಯ ವಸ್ತ್ರದ ಸಂಬಂಧದಿಂದ ಸ್ಫಟಿಕದ ಹರಳು ಹೇಗೆ ನೀಲಿಯಾಗಿ ಕಾಣುತ್ತದೆ ಹಾಗೆಯೇ ಪಂಚಕೋಶಗಳ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಎಂಬಂತಹ ಇವುಗಳ ಪಂಚಕೋಶಗಳ ಸಂಬಂಧದಿಂದ ಶುದ್ಧ ಆತ್ಮನೂ ಆಯಾ ಕೋಶದ ಸ್ವರೂಪವುಳ್ಳಂತೆ ತೋರ್ತಾನೆ ಅಂಥೇಳಿ ಇಲ್ಲಿ ಶಂಕರಾಚಾರ್ಯರು ಹೋಲಿಕೆ ಮಾಡಿ ಹೇಳ್ತಾರೆ ಯಾಕೆ ನಮಗೆ ಯಾವ ರೀತಿ ತೋರ್ತದೆ ಅಂತ ಹೇಳಿ ನೀಲಿ ಬಣ್ಣವೇ ಮೊದಲಾದಂತಹ ಬಟ್ಟೆಯ ಬಣ್ಣದ ಸಾಮೀಪ್ಯದಲ್ಲಿರತಕ್ಕಂಥ ಶುದ್ಧ ಸ್ಫಟಿಕ ಬಟ್ಟೆ ಬಣ್ಣವನ್ನು ತಾನೇ ಪಡೆದಂತೆ ಕಾಣ್ತದೆ ಹಾಗೇ ಪಂಚಕೋಶಗಳಲ್ಲಿ ಯುಕ್ತನಾದಂತಹ ಕೂಡಿದಂತಹ ಶುದ್ಧ ಪರಮಾತ್ಮನು ಸಹ ಅವುಗಳ ಗುಣಗಳನ್ನು ತನ್ನಲ್ಲೇ ಪಡೆದವನಂತೆ ಭಾವಿಸ್ತಾನೆ ಶುದ್ಧವು ಪರಿಪೂರ್ಣವೂ ಆದಂತಹ ಪರಮಾತ್ಮತತ್ವ ಅಶುದ್ಧವು ಮತ್ತು ಅಲ್ಪದಂತೆ ಇವು ಯಾಕೆ ಇದರ ಬಗ್ಗೆ ವಿವರವಾಗಿ ಸ್ವಾಮಿ ಚಿನ್ಮಯಾನಂದರು ಹೇಳ್ತಾರೆ ಈ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ ಅಂದರೆ ತತ್ವವನ್ನು ತಿಳಿಯದೇ ಇರತಕ್ಕಂತಹದ್ದರಿಂದ ಉಂಟಾಗುವಂತಹ ಅವಿದ್ಯಾಜನಿತ ಅಜ್ಞಾನಜನಿತವಾದಂತಹ ಜಡವಸ್ತುಗಳ ವಿವಿಧ ಪದರಗಳಿಂದಾಗಲಿ ಸೃಷ್ಟಿಯ ತುಚ್ಛ ವಸ್ತುಗಳಿಂದಾಗಲಿ ಸದಾ ಸರ್ವವ್ಯಾಪಿಯು ಶುದ್ಧವಾದ ಆತ್ಮಕ್ಕೆ ಚ್ಯುತಿ ಇಲ್ಲ ಅವು ಅವನನ್ನು ಸ್ಪರ್ಶಿಸಲಾರು ಆದರೆ ನಾವು ತಪ್ಪು ಭಾವನೆಯಿಂದ ಪಂಚಕೋಶಗಳ ಮೂಲಕ ಪ್ರವರ್ತಿಸ್ತಾ ಇರತಕ್ಕಂಥ ಆ ತತ್ವವೇ ಅವುಗಳ ಸಂಯೋಗದಿಂದ ಸಕಲ ಗುಣಗಳನ್ನು ಪಡೆಯುತ್ತದೆ ಅಂತೇಳಿ ಭಾವಿಸ್ತೇವೆ ಮಾನವನ ವ್ಯಕ್ತಿತ್ವವನ್ನು ವಿವೇಚಿಸಿ ಈಗ ಸ್ಫಟಿಕವನ್ನು ಯಾವ ಬಟ್ಟೆ ಮೇಲಿಟ್ಟರೂ ಆ ಬಟ್ಟೆ ಬಣ್ಣ ಬರ್ತದೆ ಅಂತೇಳಿ ಸ್ಫಟಿಕದ ಬಣ್ಣ ಅದು ಅಂತೇಳಿ ಆಗುವುದಿಲ್ಲ ಅದು ಆಭಾಸ ತೋರಿಕೆ ಅಷ್ಟೇ ಅಧ್ಯಾಸ ಅಂತ ಹೇಳ್ತಾರೆ ಅದನ್ನು ಹೀಗೆ ಕಾರ್ಯಾನುಸಾರವಾಗಿ ಮಾನವನ ವ್ಯಕ್ತಿತ್ವವನ್ನು ವಿವೇಚಿಸಿ ಅದನ್ನು ಐದು ಮಾರ್ಗಗಳಾಗಿ ವಿಭಜಿಸಿ ಅವುಗಳನ್ನು ಪಂಚಕೋಶಗಳು ಅಂತ ಕರೆದಿದ್ದಾರೆ ಅವು ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯಕೋಶ ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಅಂಥೇಳಿ ಬರ್ತದೆ ಪಂಚಕೋಶ ವಿದ್ಯಾ ಅಂಥೇಳಿ ತೈತಿರು ಉಪನಿಷತ್ತಿನಲ್ಲಿ ಬರ್ತದೆ ಈ ಅದರಲ್ಲಿ ಮೂರು ಅಲ್ಲಿಗಳಿವೆ ಶಿಕ್ಷಾವಲ್ಲಿ ಈ ತೈತಿರು ಉಪನಿಷತ್ತಿನಲ್ಲಿ ಬ್ರಹ್ಮಾನಂದವಲ್ಲಿ ಮತ್ತು ಭೃಗುವಲ್ಲಿ ಅಂತೇಳಿ ಅದರಲ್ಲಿ ಪಂಚಮಯ ಕೋಶಗಳ ಬಗ್ಗೆ ಭೃಗುವಲ್ಲಿಯಲ್ಲಿ ಬರ್ತದೆ ಹ್ಞೂ ಆನಂದವಲ್ಲಿಯಲ್ಲಿ ಬರೋದು ಬ್ರಹ್ಮಾನಂದವಲ್ಲಿಯಲ್ಲಿ ಹ್ಞೂ ಆನಂದಮಯ ಕೋಶ ಅಂತ ಕೊನೆಯದು ಈ ಕೋಶಗಳ ನ್ಯೂನತೆಗಳನ್ನೆಲ್ಲ ಆತ್ಮನಲ್ಲಿ ಇವೆ ಅಂತೇಳಿ ನಾವು ತಪ್ಪಾಗಿ ಭಾವಿಸ್ತೇವೆ ಹಗ್ಗವನ್ನು ಹಾವಿಂದ ದುಡಿದಾಗ ಕಲ್ಪಿತ ಸರ್ಪದ ವಿಷ ಹಗ್ಗವನ್ನು ಏನೂ ಮಾಡಲಾರದು ವಿಷ ಕೂಡ ಉಂಟ ಅಂತೇಳಿ ಹಗ್ಗದ ಹಾವಿನಾಗಿ ಕಾಣಿಸ್ತು ಅದರಲ್ಲಿ ವಿಷ ಉಂಟ ಇಲ್ಲ ಅದು ಹಗ್ಗವೇ ಹಾಗೆ ಅದರ ಗುಣವನ್ನು ಕೂಡ ಆ ಕೋಶಗಳ ಗುಣವನ್ನು ಅಥವಾ ಅದರ ದೋಷವನ್ನು ನಾವು ಆತ್ಮನಲ್ಲಿ ಕಾಣ್ತೇವೆ ಆದರೆ ಅದು ತಪ್ಪು ಅದು ಹಾವಿಗೆ ಅಧಿಷ್ಠಾನ ಯಾವುದು ಹಗ್ಗ ಕಂಬದಲ್ಲಿ ಕಂಡಂತ ಭೂತದ ಬಾಯಿಂದ ಬರುತ್ತಾ ರಕ್ತವು ಕಂಬವನ್ನು ಕಲುಷಿತಗೊಳಿಸಲಾರದು ಯಾಕಂದರೆ ಭೂತವೇ ಇಲ್ಲ ಅಲ್ಲಿ ಕಂಬ ಇರೋತಕ್ಕಂಥದ್ದು ಹಾಗಾಗಿ ಭೂತ ಬಾಯಿಂದ ರಕ್ತ ಬರುವುದು ಉಂಟ ಅದು ಕೂಡ ಭ್ರಮೆ ಹಾಗಾಗಿ ಕಂಬಕ್ಕೆ ರಕ್ತ ಹಿಡಿಯೋದಿಲ್ಲ ರಕ್ತದ ಹಿಡಿಯೋದಿಲ್ಲ ಯಾಕೆ ಅಲ್ಲಿ ಭೂತವೂ ಇಲ್ಲ ರಕ್ತವೂ ಇಲ್ಲ ನಿಜವಾಗಿರೋದು ಕಂಬ ಕಂಬವು ಭೂತವಾಗಿ ಕಾಣಿಸ್ತು ಆಮೇಲೆ ಆ ಭೂತದ ಬಾಯಿಂದ ರಕ್ತಬಂಧ ಕಾಣಿಸ್ತು ಹಾಗೇ ಹಗ್ಗವು ಹಾವಾಗಿ ಕಾಣಿಸ್ತು ಆಮೇಲೆ ಆ ಹಾವಿನ ಬಾಯಿಂದ ವಿಷ ಹಾವೇ ಇಲ್ಲ ಅಲ್ಲಿ ಹಗ್ಗ ಇರುವಂಥದ್ದು ಅಧಿಷ್ಠಾನ ಆಮೇಲೆ ಹಾಗಿರುವಾಗ ಹಾವೇ ಇಲ್ಲದಿರುವಾಗ ವಿಷ ಇಲ್ಲಿಂದ ಹಾಗಾಗಿ ಈ ಪಂಚಕೋಶಗಳು ಅನಿತ್ಯ ಹಾಗಿರುವಾಗ ಅವುಗಳ ಗುಣದೋಷಗಳು ಈ ಆತ್ಮನಿಗೆಯಲ್ಲಿಂದ ಬರ್ತದೆ ಬಣ್ಣದ ಬಟ್ಟೆಯ ಮೇಲಿಟ್ಟಂಥ ಶುಭ್ರವಾದ ಗಾಜಿನ ಲೋಟ ಅದರ ಬಣ್ಣವನ್ನು ಬಡದಾಗಿ ತೋರುತ್ತದೆ ಹಾಗೆಯೇ ಪರಮಾತ್ಮತತ್ವವು ಪಂಚಕೋಶಗಳ ಸಂಯೋಗದಿಂದ ಅವುಗಳ ಮೂಲಕ ಪ್ರವರ್ತಿಸುವಾಗ ಪಂಚಕೋಶಗಳೇ ಆ ತತ್ವ ಆತ್ಮತತ್ವ ಅಂತೇಳಿ ನಾವು ಭಾವಿಸ್ತೇವೆ ಅಂಥೇಳಿ ಇಲ್ಲಿ ಚಿನ್ಮಯಾನಂದ ಸ್ವಾಮೀಜಿಯವರು ವಿವರಣೆ ಕೊಡ್ತಾರೆ ಇನ್ನು ಮುಂದಿನದ್ದು ಆತ್ಮ ವಿವೇಕದ ಬಗ್ಗೆ ಹೇಳ್ತಾರೆ ಇಲ್ಲಿ ಸೋಪಾದಿಕರು ಆತ್ಮನ ಸೋಪಾದಿಕರು ಉಪಾಧಿಗಳೊಂದಿಗೆ ಇದ್ದಾಗ ಆತ್ಮ ಹೇಗೆ ಕಾಣಿಸ್ತದೆ ಸ್ಫಟಿಕವು ಬಣ್ಣದ ಬಟ್ಟೆ ಮೇಲಿಟ್ಟೆ ಅಂಥೇಳಿ ಈವರೆಗೆ ಹೇಳಿದ ಹಾಗಾಯಿತು ಇನ್ನು ಮುಂದೆ ಆತ್ಮ ಅನಾತ್ಮ ವಿವೇಕದ ಬಗ್ಗೆ ಆತ್ಮಬೋಧದ ಈ ಒಂದು ಕೃ ಕೃತಿಯಲ್ಲಿ ಕೃತಿಯಲ್ಲಿ ಬರ್ತದೆ ಅದನ್ನು ನಾಳೆ ದಿವಸ ನೋಡೋಣ ಹರೇರಾಮ ಓಂ ತತ್ಸತ್ತು ಶಂಕರಾರ್ಪಿತ